ಇಪ್ಪತ್ತು ವಿಚಿತ್ರ ಅನುಭವಗಳು ಮರುದಿನ ಬೆಳಗಾಯಿತು ಮಗನಿಗೆ ತಾಯಿ ಸ್ನಾನ ಮಾಡಿಸಿದಳು ಎಂದಿನಂತೆ ಅವನು ಅಗ್ನಿಮಂದಿರದಲ್ಲಿ ಸಮಾಧಾನವಾಗಿ ಕುಳಿತಿದ್ದನು ಅಗ್ನಿಪರಿಚರೆಯೇ ಎಲ್ಲವೂ ಮುಗಿಯಿತು ಮಗನು ಶಾಂತನಾಗಿರುವುದನ್ನು ನೋಡಿ ಇವನು ಈ ದಿನ ಹಸುಗಳ ಹಿಂದೆ ಹೋಗುವುದಿಲ್ಲವೇನೋ ಎಂದುಕೊಂಡು ತಾಯಿ ಎಂದಿನಂತೆ ಗೋಶಾಲೆಗೆ ಹೊರಟ್ಟಳು ಮಗನು ಅಮ್ಮ ಇವತ್ತು ನಾನು ಹೋಗಬೇಕು ಹವಿಸ್ ಹವಿಸು ಮಾಡಿದ್ದೀಯೋ ಎಂದು ಕೇಳಿದನು ತಾಯಿಯು ಹೊರಟಿದ್ದವಳು ನಿಂತು ಇಕೋ ಮಾಡುತ್ತೇನೆ ಎಂದು ಅಷ್ಟು ಅಕಿಯನ್ನು ಹುರಿದು ಒಲೆಯ ಮೇಲಿಟ್ಟು ಬಂದಳು ಗಂಜಿಯನ್ನು ಬಸಿಯದೇ ಹುರಿದ ಅಕ್ಕಿ ಮಾಡುವ ಅನ್ನಕ್ಕೆ ಹವಿಸು ಎಂದು ಹೆಸರು ಹಸುಗಳನ್ನು ಕರೆಯುವ ವೇಳೆಗೆ ಹವಿಸ ಆಗಿತ್ತು ಅದನ್ನು ತಿಂದು ಯಜ್ಞವರ್ತಿಯನ್ನು ಗೋಪಾಲಕರೊಡನೆ ಹಸುಗಳ ಹಿಂದೆ ಹೊರಟನು ಆಲಂಬಿರಿಗೆ ಯೋಚನೆ ಮೂರು ವರ್ಷದವನನ್ನು ಹಸುಗಳ ಹಿಂದೆ ಕಳುಹಿಸಿದನಲ್ಲ ಎಂದು ಆದರೆ ನೋಡಿದರೆ ಐದು ವರ್ಷದವರಿಗಿಂತ ದೊಡ್ಡವನ್ನಾಗಿ ಕಾಣುವ ಮಗನು ಹೊರಟು ನಿಂತಾಗ ಆ ಯೋಚನೆ ಅಡ್ಡ ಬರಲಿಲ್ಲ ದಿಗಿಲೇನು ಜೊತೆಯಲ್ಲಿ ಹುಡುಗರು ದೊಡ್ಡವರು ಎಲ್ಲರೂ ಇದ್ದಾರಲ್ಲ ಎಂದು ಸಮಾಧಾನ ಮಾಡಿಕೊಂಡು ತನ್ನ ಕೆಲಸಕ್ಕೆ ಹೊರಟು ಹೋದರು ಹಸುಗಳು ಮಂದಿಯಲ್ಲಿ ಅಷ್ಟು ಹೊತ್ತು ನಿಂತಿದ್ದು ಬಿಸಿಲು ಬಲಿಯ ಬಲಿಯುವ ವೇಳೆಗೆ ಮುಂದೆ ಹೊರಟವು ಆ ವೇಳೆಗೆ ಗೋಪಾಲಕರು ಹಿರಿಯರು ಅಡಿಕೆಲೆ ಹೊಗೆಯ ಸೊಪ್ಪು ಹಾಕಿಕೊಂಡು ಈ ಭೂತಿ ಧರಿಸಿಕೊಂಡು ಬಂದರು ಅವರಲ್ಲಿ ಹಿರಿಯನೊಬ್ಬನು ಮುಂದೆ ಹೊರಟನು ಅವನ ಹಿಂದೆ ಹಸುಗಳು ಅವುಗಳ ಹಿಂದೆ ಇತರರು ಅವರ ಜೊತೆಯಲ್ಲಿ ಯಾಜ್ಞವರ್ಗ್ಯ ಅವರಲ್ಲಿ ನಡುವಯಿಸಿದವನೊಬ್ಬನು ಆ ಮಗುವನ್ನು ನೋಡಿ ಏನಪ್ಪಾ ನೀನು ಬಂದು ಬಿಟ್ಟಿದೀಯಾ ಈ ಹಾದಿಯಲ್ಲಿ ಕಳ್ಳು ಮುಳ್ಳುಗಳು ಹೆಚ್ಚು ಬಾ ನನ್ನ ಭುಜದ ಮೇಲೆ ಕುಳಿತುಕೊಂಡು ಎತ್ತಿಕೊಂಡನು ಅವನು ಎರಡು ಹೆಜ್ಜೆ ಹೋಗುವುದರೊಳಗೆ ಅವನಿಗೆ ಆಶ್ಚರ್ಯವಾಯಿತು ಕುಮಾರನು ತನ್ನ ವಯಸ್ಸಿಗಿಂತ ವಯಸ್ಸಿನ ಇತರೆಗಿಂತ ತೂಕ ಎನ್ನುವುದನ್ನು ಅವನ ಆಕಾರವೇ ಹೇಳುತ್ತಿತ್ತು ಅದರಲ್ಲಿ ಅವನನ್ನು ಭುಜದ ಮೇಲೆ ಕುಳ್ಳೆಲಿಸಿಕೊಂಡರೆ ಅವನಿಂದ ಏನೋ ಸೋನೆಯಂತೆ ತನ್ನ ದೇಹಕ್ಕೆ ಇಳಿಯುತ್ತಿರುವಂತೆ ಏನೋ ಕಾರಣ ಹೇಳಿ ಇಳಿಸಿ ನೋಡಿದನು ಏನೂ ಇಲ್ಲ ತಿರುಗಿ ಎತ್ತುಕೊಂಡನು ಮತ್ತೆ ಆ ಸೋನೆ ಸುರಿಯುತ್ತಿದೆ ಆ ಹರಿವು ಸುರಿವು ತನಗೆ ಬೇಡವಾದದ್ದಲ್ಲ ಏನೋ ಹಿತವಾಗಿರುವಂತಿದೆ ಸುಖವಾಗುವಂತಿದೆ ಪ್ರಿಯವಾಗಿದೆ ಇನ್ನೂ ಹತ್ತು ಹೆಜ್ಜೆ ಹೋಗುವುದರೊಳಗೆ ಅವನಿಗೆ ತಿಳಿಯದೇನು ಇದ್ದೇ ಬಂದುಬಿಟ್ಟಿತು ಆ ನಿದ್ದೆಯಲ್ಲಿಯೇ ಸರಿಯಾಗಿ ಉಸಿರು ಬಿಡುತ್ತಾ ಹೆಜ್ಜೆಯನ್ನು ಕೊಂಚವೂ ತಪ್ಪದೆ ಸರಿಯಾಗಿಡುತ್ತಾ ಎಲ್ಲರ ಹಿಂದೆ ಹಿಂದೆ ದಾರಿ ತಪ್ಪದೆ ಹೋದನು ಮಂದೆಯು ಮಂದೆಯು ಮೇಯುವ ಮೇಯುವ ಕಾವಲು ಊರಿನಿಂದ ಬಹಳ ದೂರವಿರಲಿಲ್ಲ ಕುಮಾರನನ್ನು ಎತ್ತಿಕೊಂಡಿದ್ದವನು ಕಾವಲಿಗೆ ಹೋಗುವವರೆಗೂ ಒಂದು ತಪ್ಪೆ ಹೆಜ್ಜೆಯೇ ಇಡಲಿಲ್ಲ ಮುಂದೆಯೇ ಕಾವಲಿಗೆ ಮಂದೆಯೂ ಹೋಗಿ ಮೇಯುವುದಕ್ಕೆ ಆರಂಭವಾಗುವ ವೇಳೆಗೆ ಇವನು ಅಲ್ಲಿಗೆ ಹೋಗುತ್ತಿದ್ದ ಹಾಗೆಯೇ ಅವನಿಗೆ ಎಚ್ಚರವಾಯಿತು ಕುಮಾರನನ್ನು ಇಳಿಸಿದನು ಅವನಿಗೆ ತನಗೆ ನಿದ್ದೆಯೂ ಬಂದಿದ್ದುದು ನಿಜವೇ ಎಂಬುದು ಸಂದೇಹ ಆದರೆ ನಿದ್ದೆಯಿಂದ ಹೆಚ್ಚುತ್ತವನಿಗೆ ಇರುವ ಹೊಸತನವಿದೆ ಮೈಕೈಯಲ್ಲಿ ಕೊಂಚವೂ ಆಯಾಸವಿಲ್ಲ ದಾರಿಯಲ್ಲಿ ಏನಾಯಿತು ಎಂಬುದು ಒಂದೂ ಮನಸ್ಸಿಗೆ ಗೊತ್ತಿಲ್ಲ ಕಣ್ಣು ಬಿಟ್ಟಿದ್ದನೋ ಇಲ್ಲವೋ ಅದೂ ಗೊತ್ತಿಲ್ಲ ಹೀಗಿರಲು ನಿದ್ದೆ ಬಂದಿಲ್ಲ ಎನ್ನುವುದೆಂತೂ ಆದರೂ ಅವನು ಯಾರೊಡನೆಯೂ ಈ ವಿಚಾರವನ್ನು ಪ್ರಸ್ತಾಪಿಸಲಿಲ್ಲ ಇರಲಿ ಹೋಗುವಾಗ ನೋಡೋಣ ಎಂದು ಸುಮನಾಥನು ಕುಮಾರನು ಇತರರು ಆಟಗ ಕರೆದರು ಹೋಗಲಿಲ್ಲ ತನ್ನ ಪಾಡಿಗೆ ತಾನು ಕೊಡುತ್ತಿದ್ದನು ಅವನಿಗೆ ಇದುವರೆಗೆ ಯಾರೋ ತನ್ನ ಹಿಂದೆ ಹಿಂದೆ ಹಿಂದೆ ಇರುವಂತೆ ಎನ್ನಿಸುತ್ತಿತ್ತು ಈಗ ನಂಬಿಕೆ ಆಯಿತು ಯಾರೋ ಅಂಗಗಳ ರಕ್ಷಕರಂತೆ ನನ್ನ ಜೊತೆಯಲ್ಲಿ ಇರುವುದು ಗೊತ್ತಾಯಿತು ಯಾರು ಎಂದು ಕೇಳಬೇಕು ಎನಿಸಲಿಲ್ಲ ಮುಂದೆಯು ಹಸುಗಳ ಮೇ ಹಸುಗಳು ಮಂದೆಯ ಹಸುಗಳು ಮೇಯ್ದು ನೀರು ಕುಡಿದು ನೀರಿನ ನೆರಳದಲ್ಲಿ ಮಲಗಿದವು ಕುಮಾರನು ಹೋಗಿ ತನ್ನೊಡನೆ ಮಾತನಾಡಿದ್ದೆ ಹೋಮಧೇನುವ ಬಳಿ ಹೋಗಿ ಕುಳಿತನು ಅದು ಮೆಲುಕು ಮಾಡುತ್ತಾ ಅವನೊಡನೆ ಮೌನವಾಗಿ ಮಾತನಾಡಿತು ಅವನು ಆ ವಿದ್ಯೆಯನ್ನು ಬಲ್ಲವನಂತೆ ಅದರ ಬಳಿ ಕುಳಿತು ಮಾತನಾಡಿದನು ಅಂತೂ ನಮ್ಮ ಜೊತೆಯಲ್ಲಿ ಬಂದುಬಿಟ್ಟೆ ನೀವು ಹೇಳಿದ ಮೇಲೆ ಇನ್ನೇನು ಬಂದುಬಿಟ್ಟೆ ಆಯಿತು ಇವತ್ತು ಏನು ವಿಶೇಷವನ್ನು ಕಂಡೆ ಏನೂ ಕಾಣಲಿಲ್ಲ ನಿನ್ನ ಜೊತೆಯಲ್ಲಿ ನಿನ್ನ ಕವಲಾಗಿ ಒಬ್ಬರು ಬರುತ್ತಿರಲಿಲ್ಲವೇ ಅವರು ಯಾರೋ ಕಾನೆ ಅಂತೂ ಅವರು ಒಬ್ಬರು ಇದ್ದಾರೆ ಆತನೇ ಅಗ್ನಿಪುರುಷ ಈ ಲೋಕದಲ್ಲಿ ಬೆಂಕಿಯಾಗಿ ಉರಿಯುವವನು ದೀಪವಾಗಿ ಬೆಳಗುವವನು ಅವನೇ ನೋಡು ಆತನು ನಿನ್ನ ಪಕ್ಕದಲ್ಲಿಯೇ ಇರುವನು ಅವನು ಜನರಿಂದ ಪೂಜೆ ಮಾಡಿಸಿಕೊಂಡು ಬೇಕಾದದ್ದನ್ನು ಕೊಡುವೆನು ಕೊಡುವನು ಪೂಜೆ ಮಾಡದಿದ್ದರೆ ಆತನು ತನ್ನ ಇರುವನು ದೇವತೆಗಳನ್ನು ಮನುಷ್ಯನ ಕಡೆಗೆ ತಿರುಗುವಂತೆ ಮಾಡುವುದು ಪೂಜೆ ಅಂದು ತಾಯಿಯು ಅಗ್ನಿಮಂದಿರದ ಕಡೆಗೆ ಕೈ ಮುಗಿದದ್ದುದು ನೆನಪಾಯ್ತು ಕೇಳಿದನು ಹಾಗಾದರೆ ಕೈ ಮುಗಿ ಮುಗಿಯುವುದು ಪೂಜೆಯೇನು ಸಂದೇಹವಿಲ್ಲದ್ದೇ ದೂಪ ದೀಪದ ನೈವೇದ್ಯಗಳನ್ನು ಒಪ್ಪಿಸುವ ಪೂಜೆಯೊಂದಾದರೆ ಬರಿಯ ಕೈ ಮುಗಿಯುವುದು ಒಂದೊಂದು ತರಹ ಪೂಜೆ ಆಯ್ತು ನಿನ್ನ ಮೇಲೆ ಮಗ್ಗುಲಲ್ಲಿರುವ ಅಗ್ನಿದೇವನನ್ನು ಕಂಡೆಯಾ ನಾನಿರುವನೆಂದು ತಿಳಿದ ತಿಳಿದಿರುವುದು ಸಾಕು ನೋಡಬೇಡ ಮುಂದಕ್ಕೆ ಹಸುವು ಹೇಳುವುದನ್ನು ಕೇಳು ಎನ್ನುತ್ತಾನೆ ಅದಕ್ಕೆ ಕೈ ಪೂಜೆ ಮಾಡಿದೆ ಸರಿ ಕೇಳು ಈತನು ಭೂಲೋಕದಲ್ಲಿರುವಂತೆಯೇ ಆಕಾಶದಲ್ಲಿಯೂ ಆಕಾಶ ಭೂಮಿಗಳ ನಡುವಿರುವ ಅಂತರಿಕ್ಷ ಮಂಡಲದಲ್ಲಿಯೂ ಇರುವನು ಅಂದರೆ ಈತನೇ ಈತನೇ ಮೇಲಿನೇ ಆಕಾಶದ ನಡುವಿನ ಅಂತರಿಕ್ಷದಲ್ಲಿ ಇರುವನೇ ಹೌದು ಆಕಾಶದಲ್ಲಿ ಆದಿತ್ಯನಾಗಿರುವನು ಅಂತರಿಕ್ಷದಲ್ಲಿ ವಾಯುವಾಗಿರುವನು ಹಾಗಾದರೆ ಸುರುವ ಸೂರ್ಯನು ಬೀಸುವ ವಾಯುವು ಈತನೇನೆ ಅಲ್ಲವೇನೋ ಆತನಂದೇ ಕೇಳು ನೀನು ಇದನ್ನು ನೆನಪಲ್ಲಿಟ್ಟುಕೊಂಡಿರು ಅಗ್ನಿ ಆದಿತ್ಯ ವಾಯು ಮೂವರು ಒಂದೇ ಮೂವರು ಬೇರೆ ಬೇರೆ ಎನ್ನುವುದೇನೋ ಗೊತ್ತಾಯಿತು ಆದರೆ ಒಂದು ಎನ್ನುವುದರ ಎನ್ನುವುದು ಹೇಗೆ ಒಂದೇ ಎನ್ನುವುದು ಹೇಗೆ ಹುಚ್ಚ ಗಿಡದಲ್ಲಿ ಬೇರು ಒಂದೇ ಅಲ್ಲವೇನೋ ಆದರೂ ಎರಡೂ ಒಂದೇನೋ ಹಾಗೆ ಇವರು ಮೂವರು ಒಂದೇನೋ ಹೌದು ಬೇರೆ ಬೇರೆಯೂ ಹೌದು ಯೋಚಿಸಿ ನೋಡು ನಿನಗೆ ತಿಳಿಯುವುದು ಕುಮಾರನು ಯೋಚಿಸಿದನು ಅಮ್ಮ ಈ ಮಾತು ಯಾವಾಗಲೋ ಹೇಳಿದರು ಅಮ್ಮ ಈ ಮಾತು ಯಾವಾಗಲೋ ಹೇಳಿದರು ಯಾವಾಗ ಹಾಂ ತಿಳಿಯಿತು ಭದ್ರಂ ಕರ್ಣೇ ಬಿ ಯಾಮ ದೇವಾಹ ಎಂದು ಭದ್ರಂ ಕರ್ಣೇ ಬಿ ಕರ್ಣೇ ಬಿ ಶೃಣುಯಾಮ ದೇವಾಹ ಎಂದಾಗ ದೇವಾಹ ಎಂದಳು ನಾನು ಕೇಳಿದೆ ಹೌದಪ್ಪ ಪ್ರಾಣಮಂಡಲದಿಂದ ದೇವತೆಗಳು ಎಲ್ಲರೂ ಬರುವರು ಬೆಂಕಿ ಉರಿಯುತ್ತಿರುವಾಗ ಕಿಡಿಗಳು ಹಾರಿ ಹಾರುವುದಿಲ್ಲವೇ ಹಾಗೆ ಎಂದಿದ್ದಳು ಹಾಗಾದರೆ ಈ ಹೇಳುವುದು ಅದೇ ಏನು ಅಮ್ಮನು ಇನ್ನೂ ಹೇಳಿದ್ದಳು ಪೂರ್ಣಮದ ಹೇಳುವಾಗ ಆ ಬ್ರಹ್ಮವು ಪೂರ್ಣ ಯಾಕೆಂದರೆ ಆ ಈ ದೇವತೆಗಳೆಲ್ಲ ಅದರಲ್ಲಿ ಇರುವರು ಇವರು ಬೇರೆ ಬೇರೆಯಾದಾಗ ಜಗತ್ತು ಬಂತು ಎಂದು ಕೇಳಿಯ ಬಿಡೋಣ ನೀನು ಹೇಳುವುದು ಹೀಗಿರಬೇಕು ಮೊದಲು ಒಟ್ಟಾಗಿದ್ದರು ಆಮೇಲೆ ಬೇರೆ ಬೇರೆಯಾದರು ಎಂದೋ ಹಾಗೆಂದರೆ ಯಾರಾದರೂ ಬೇಕು ಎಂದರೆ ತಿರುಗಿ ಒಟ್ಟಾಗುವವರೇನು ಹಾಗುವರು ಯಾರಿಗಾಗಿ ಅವರು ಒಟ್ಟಾಗಿರುವ ಒಟ್ಟಾಗುವರೋ ಅವರು ಶ್ರೇಯಸ್ಸಿನ ಹಾದಿಯ ಕೊನೆಯನ್ನು ಕಾಣುವರು ಹಾಗಿಲ್ಲದೆ ಯಾರ ಇಚ್ಛೆಯೂ ಇಲ್ಲದೆ ಅವರೇ ತಾನಾಗಿ ಒಟ್ಟಾದರೆ ಅದು ಪ್ರಳಯ ಕುಮಾರ ಮತ್ತೆ ಯೋಚಿಸಿದ್ದನು ಇದನ್ನು ತಾಯಿಯು ಹೇಳಿದ್ದಳು ಶ್ರೇಯಸ್ಸಿನ ಹೊರಟವರು ಮೊದಲು ದೇವರುಗಳನ್ನು ಬೇರೆ ಬೇರೆ ಎಂದು ಕೊಂಡಿದ್ದು ಕೊನೆಗೆ ಎಲ್ಲವನ್ನೂ ಒಟ್ಟಾಗಿ ಕಾಣುವರು ಆಗ ಅಪೂರ್ಣ ದರ್ಶನ ಅದೇ ಮಹಾದರ್ಶನ ತಾಯಿಯು ಮಗುಲಲ್ಲಿಯೇ ನಿಂತು ಹಿಡಿದಂತಿತ್ತು ಆ ದನಿಯಿಂದ ಅವನಿಗೆ ಏನೇನೋ ಉಚಿತವಾದ ಸಂತೋಷವಾಗಿ ತಿರುಗಿ ನೋಡಿದನು ತಾಯಿ ಆಕೆಯ ದೇಲಿ ತಂದೆ ಮಾತು ತಾಯಿಯದು ಅರ್ಥ ತಂದೆಯದು ಏನೋ ಏಕೋ ಬಲಗಡೆ ತಿರುಗಿ ನೋಡಿದನು ಅಲ್ಲಿ ಮತ್ತೆ ತಾಯಿ ತಂದೆಯರು ಆದರೆ ಈ ಸಲ ಅವರಿಬ್ಬರನ್ನು ಬಳಸಿರುವ ಅಗ್ನಿ ಅಗ್ನಿಯು ಪ್ರಸನ್ನನಾಗಿದ್ದಾನೆ ಅವರನ್ನು ಬಳಸಿರುವ ಅಗ್ನಿ ಅಗ್ನಿಯು ಪ್ರಸನ್ನನಾಗಿದ್ದಾನೆ ಅವರನ್ನು ಬಳಸಿದರೂ ಅವರನ್ನು ಸುಡುವುದಿಲ್ಲವೆಂದು ಹುಡುಗನಿಗೆ ಹೇಗೋ ಮನವರಿಕೆಯಾಗುತ್ತದೆ ಇದ್ದಕ್ಕಿಂತೆಯೇ ಇದ್ದಕ್ಕಿದ್ದಂತೆಯೇ ಏನೋ ಮುಗಿಸಿದಂತಾಯಿತು ತಾಯಿಯು ಹಸುವು ಮಾತನಾಡಿತು ಎಂದರೇನು ಎಂದಿದ್ದು ನೆನಪಾಯಿತು ಹುಡುಗನು ಕೇಳಿದನು ಆಯಿತು ನಿನ್ನ ಕಿವಿಗೆ ಕೇಳಿಸುವಂತೆ ಮಾತನಾಡಲಿಲ್ಲ ಹಾಗೆಂದು ನಾನು ನಿನ್ನ ಮಾತನ್ನು ಕೇಳಿದುದುಂಟು ಇದನ್ನು ಅಮ್ಮನಿಗೆ ಹೇಳುವುದು ಹೇಗೆ ಧೇನುವು ನಕ್ಕಿತು ನಿನಗೇಕೇಗೆ ಇಷ್ಟಾವತ್ತರ ನೀನು ಹುಟ್ಟಿರುವುದು ಜಗತ್ತಿಗೆ ಹೇಳುವುದಕ್ಕೆ ಇದನ್ನು ತಾಯಿಗೆ ಹೇಳದೇ ಹೋದಿಯಾ ಆಗಲಿ ಅದನ್ನು ಕೇಳು ದೇಹ ದೇಹದಲ್ಲಿಯೂ ಪ್ರಾಣವಿದೆ ಆ ಪ್ರಾಣವೇ ಭೂಮಿಯಿಂದ ಹಿಡಿದು ಆಕಾಶದವರೆಗಿನ ಸರ್ವವನ್ನು ವ್ಯಾಪಿಸಿದೆ ಆ ಪ್ರಾಣವು ದೇಹ ದೇಹದಲ್ಲಿಯೂ ವ್ಯಾನ ಪ್ರಾಣ ಅಪಾನ ಸಮಾನ ಉದಾನವೆಂಬ ಐದು ರೂಪವೂ ಆಗಿದೆ ಅದರಲ್ಲಿ ಮಾತನಾಡುವ ಕೆಲಸವೆಲ್ಲ ಉದಾನದ್ದು ನನ್ನ ದೇಹದಲ್ಲಿರುವ ಉದಾನವು ಈ ದೇಹ ಯಂತ್ರದಲ್ಲಿ ಪ್ರಕಟವಾದಾಗ ನಿನ್ನೆ ಕಿವಿಯು ಕೇಳುವುದು ಕೆಲವು ಶಬ್ದ ಕೆಲವು ಶಬ್ದಗಳನ್ನು ಆದರೆ ಅದೇ ಉದಾನವು ಹಿಂತಿರುಗಿ ಪ್ರಾಣಕ್ಕೆ ಬರುವುದು ಆಗ ಮಾತಾಗಿ ಮುರಿಯಬೇಕಾದ ಅರ್ಥವೆಲ್ಲವೂ ಭಾವವಾಗುವುದು ಆ ಪ್ರಾಣವು ಆ ಭಾವವನ್ನು ನಿನ್ನ ಪ್ರಾಣಕ್ಕೆ ಕೊಡುವುದು ನೀನು ಆ ಭಾವವನ್ನು ಗ್ರಹಿಸುವೆ ನಿನ್ನ ಉದಾನವು ಅದನ್ನು ಮತ್ತೆ ಬೆಳೆಸುವುದು ಆಗ ನಿನ್ನ ಮನಸ್ಸು ಅದನ್ನು ಗ್ರಹಿಸುವುದು ಇದು ದೂರ ಶ್ರವಣ ವಿದ್ಯೆ ಇದನ್ನು ಯಾರು ಬೇಕಾದರೂ ಮಾಡಬಹುದು ಮಾಡುವುದಿಲ್ಲ ಅಷ್ಟೇ ಧೇರವನ್ನು ಮತ್ತೆ ಕುಮಾರನು ಕೇಳಿದನು ಹಾಗಾದರೆ ಅಮ್ಮನು ಮಾಡಬಹುದೇನೋ ಮಾಡಲಿಲ್ಲವೇನೋ ಕೇಳು ದಿನ ಒಲೆ ಮುಂದೆ ಕುಳಿಸಿದ್ದಾಗ ಆಚೆ ನಿನ್ನನ್ನು ನೋಡಬೇಕೆಂದು ಕೊಳ್ಳುವಳು ಎಲ್ಲಿಯೋ ಇದ್ದ ನಿನಗೆ ಅದು ಗೊತ್ತಾಗಿ ಕಲಿಯದಿದ್ದರೂ ನೀನು ನಿಮ್ಮನ ಬಳಿ ಓಡುವೆ ಹೌದೋ ಅಲ್ಲವೋ ಅದು ದೂರ ಶ್ರವಣ ವಿದ್ಯೆ ಇಲ್ಲವೇನು ಹಾಗಾದರೆ ಎಲ್ಲರೂ ಇದನ್ನು ನಂಬುವುದಿಲ್ಲ ಯಾಕೆ ಕಾಲೇಜು ದೇಶಗಳಿಂದ ಆಗುವ ಪರಿಮಿತಿಯನ್ನು ಒಪ್ಪಿಕೊಂಡಿರುವ ಮನಸ್ಸು ಇದನ್ನು ನಂಬುವುದೆಂತು ಅವರನ್ನು ಕೇಳು ನೀವು ಕನಸನ್ನು ಕಾಣುವುದಿಲ್ಲವೇ ಆಗ ಮಾತನಾಡುವಿರಲ್ಲ ನಾಲಿಗೆ ಆಡಲಿಲ್ಲ ತುಳಿ ಪಿಟುಕಿನ್ನಲಿಲ್ಲ ಕಿವಿ ಕೇಳಲಿಲ್ಲ ಆದರೂ ನೀವು ಆಡಿದಿರಿ ಕೇಳಿದಿರಿ ಅದು ಹೇಗೆ ಎನ್ನು ಆ ವೇಳೆಗೆ ಬಿಸಿಲು ಪಡುವಳಿಗಿಳಿದಿತ್ತು ಪಡುವಳಗಿಳಿದಿತ್ತು ಮನೆಗೆ ಹೋಗುವ ಹೊತ್ತಾಗಲಿದೆ ಎಂದು ಗಗುವವರು ಮಂದೆಯ ಹಸುಗಳನ್ನು ಎಚ್ಚರಿಸುತ್ತಾ ಬಂದರು ಕುಮಾರನು ಅವರ ಅರ್ಥವಿಲ್ಲದ ಶಬ್ದಗಳನ್ನು ಕೇಳಿದನು ಹಸುಗಳು ಅದನ್ನು ಕೇಳಿ ಅರ್ಥ ಮಾಡಿಕೊಂಡಂತೆ ಇದ್ದವು ಹೌದು ಧೇನುವು ಹೇಳಿದುದು ಸರಿ ಪ್ರಾಣ ಪ್ರಾಣವು ಜಲತ್ಪ್ರಾಣ ಮರಿಗಳು ಅವು ಭಾವ ಅವು ಭಾವವನ್ನು ಪ್ರಾಣದಿಂದ ಸಂಗ್ರಹಿಸುವವು ಇನ್ನಷ್ಟು ಹೊತ್ತಿನೊಳಗಾಗಿ ಬಂದಂತೆಯೇ ಜಾತ್ರೆಯು ಹೊರಟಿತು ಮುಂದೆ ಒಬ್ಬ ಅವನ ಹಿಂದೆ ಹಸುಗಳು ಅವುಗಳ ಹಿಂದೆ ಹುಡುಗರು ಇತರರು ಬಂದಾಗ ತನ್ನನ್ನು ಹೊತ್ತುಕೊಂಡು ಬಂದವನು ಮತ್ತೆ ಕುಮಾರನ ಬೆಳಗ್ಗೆ ಬಂದು ಬಾಪ ಎತ್ತಿಕೊಳ್ಳುತ್ತೀನು ಎಂದನು ಕುಮಾರನನ್ನು ಎತ್ತಿ ಭುಜದ ಮೇಲೆ ಕುಳ್ಳರಿಸಿಕೊಂಡನು ಅವನಿಗೆ ಬೆಳಗ್ಗೆ ಬಂದ ಅನುಭವವೂ ಸುಳ್ಳಲ್ಲ ಎನ್ನುವುದು ಮನವರಿಕೆಯಾಯಿತು ಅವನಿಗೆ ಕುಮಾರನ ದೇಹದಿಂದ ಏನೋ ಹರಿದು ಬಂದು ದೇಹವನ್ನೆಲ್ಲ ವ್ಯಾಪಿಸುವುದು ತಿಳಿಯಿತು ಆದರೆ ಹಿಂದೆ ಸಣ್ಣದಾಗಿ ಸುಖನಿದ್ದೆಯೂ ಅಲಿಯೊಂದು ಅಲಿಯೋ ಬಂತು ಅದರ ಹಿಂದೆ ಸಣ್ಣದಾಗಿ ಸುಖನಿದ್ದೆ ಅಲಿಯೊಂದು ಬಂತು ಅದರಿಂದ ಹೆಚ್ಚರುವ ಆಗುವ ವೇಳೆಗೆ ದನಗಳೆಲ್ಲ ಮನೆಯ ಬಾಗಿಲಿಗೆ ಬಂದಿದ್ದವು